ೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶ್ರೀ ಶಂಕರಭತ್ಪಾದರ ಚರಣರವಿಂದಗಳಿಗೆ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತವಾರಿ ಸದ್ಗುರುಗಳಾದ ಡಾಕ್ಟರ್ ಕೆ ಜಿ ಸುಬ್ರಾಯ ವಿದ್ವಾನ್ ಇವರ ಚರಣತರಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಕೃತಿಯಾದಂತಹ ಸರ್ವೇಷ್ಠ ಸಿದ್ಧಿ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಇವತ್ತು ನಾಲ್ಕನೇ ಅಧ್ಯಾಯ ಸೌಖ್ಯದ ಹೆದ್ದಾರಿ ಅಂತೇಳಿ ಅಂದರೆ ಈ ಶಾಶ್ವತವಾದ ಸುಖ ಯಾವುದಿದೆ ಅದರ ಹೆದ್ದಾರಿ ಅದರ ಲಕ್ಷಣ ಏನು ಆ ಹೆದ್ದಾರಿಯ ಲಕ್ಷಣ ಏನು ಅದರ ಗುರುತಿಯೇನು ಅಂಥೇಳಿ ಇದರಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಗಳು ಶಾಂತೋ ದಾಂತ ಉಪರತಸ್ತಿಕ್ಷುಸಮಾಹಿತೋ ಭೂತ್ವಾತ್ಮನ್ಯೇವಾತ್ಮನ ಪಶ್ಯತಿ ಸರ್ವ ಆತ್ಮನ ಪಶ್ಯತಿ ಅಂಥೇಳಿ ಬೃಹದಾರಣ್ಯಕ್ಕೆ ಉಪನಿಷತ್ತಿನ ನಾಲ್ಕು ನಾಲ್ಕು ಇಪ್ಪತ್ತ ಮಂತ್ರ ಹೇಳ್ತದೆ ಶಮ ದಮ ಉಪರತಿ ತಿತಿಕ್ಷೆ ಸಮಾಧಾನ ಶ್ರದ್ಧೆ ಇವುಗಳಿಂದ ಕೂಡಿದವನಾಗಿ ತನ್ನಲ್ಲಿಯೇ ಪರಮಾತ್ಮನನ್ನು ಕಂಡುಕೊಳ್ಳುತ್ತಾನೆ ಎಲ್ಲವನ್ನು ಆತ್ಮನೆಂದೆಯೇ ಕಾಣುತ್ತಾನೆ ಮುಮುಕ್ಷುಗಳು ನಡೆಯುವಂತಾ ಹೆದ್ದಾರಿಯಲ್ಲಿ ದಾರಿ ತಪ್ಪದಂತೆ ಎಚ್ಚರಿಕೆಯನ್ನು ಕೊಡುವ ಯಾವುದಾದ್ರೂ ಹೆಗ್ಗುರುಗಳು ಹೆಗ್ಗುರುತುಗಳು ಇವೆಯೇ ಕಾಮವೇ ಆರು ಸೀಳು ಹಾದಿಗಳಿಗೆ ಹೋಗದಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳೆಂಬ ಆರು ಕವಲು ದಾರಿಗಳಿಗೆ ಹೋಗದಂತೆ ಯಾವುದಾದರೂ ಕೈ ಕಂಬಗಳನ್ನು ದೇವರು ದಾರಿಯಲ್ಲಿ ನಡೆಸಿದ್ದಾನೋ ಅಂತೇಳಿ ಕೇಳಬಹುದು ಈ ಹೆದ್ದಾರಿಯಲ್ಲಿ ಆರು ಹೆಗ್ಗುರುತುಗಳಿವೆ ಹೀಗೆ ಆರು ಕವಲುಹಾದಿಗಳಿವೆಯೋ ಅದೇ ರೀತಿ ಆರು ಹೆಗ್ಗುರುತುಗಳು ಕೂಡ ಇವೆ ಈ ದಾರಿ ತಪ್ಪದಾಗಿ ಇವುಗಳು ಎಲ್ಲರಿಗೂ ಕಾಣುವಂತೆ ಇದ್ದರೂ ವಿಷಯಗಳು ಆ ಬಗ್ಗೆ ಹುಟ್ಟು ಕುರುಡರಂತೆ ಇವುಗಳನ್ನು ಲಕ್ಷ್ಯ ಮಾಡದೇ ಕಾಮಾದಿಗಳನ್ನೇ ಅನುಸರಿಸ್ತಾರೆ ವಿಷಯ ಸುಖವನ್ನ ಬಯಸ್ತಕ್ಕಂಥವ್ರು ಈ ಕೈಕಂಬಗಳ ಹೆಸರುಗಳು ಯಾವುವೆಂದರೆ ಶಮ ದಮ ಉಪರತಿ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಅಂತೇಳಿ ಆರು ಷಟ್ ಸಂಪತ್ತಿ ಅಂತ ಹೇಳ್ತಾರೆ ಅದಕ್ಕೆ ಶಮ ದಮಾದಿ ಷಟ್ ಸಂಪತ್ತಿ ಆರು ಸಂಪತ್ತುಗಳು ದೈವಿ ಸಂಪತ್ತುಗಳು ಶಮ ದಮ ಆದಿಗಳ ಪರಿಚಯವಾದವರಿಗೆ ಕಾಮಾದಿಗಳ ಅಂಜಿಕೆ ಇರುವುದಿಲ್ಲ ಶಮ ಅಂತ ಹೇಳಿದರೆ ಮನಸ್ಸನ್ನು ಬಿಗ್ಗಿ ಹಿಡಿಯುವಂಥದ್ದು ದಮವೆಂದರೆ ಇಂದ್ರಿಯಗಳನ್ನು ಬಿಗ್ಗಿ ಹಿಡಿಯುವಂಥದ್ದು ಈ ಎರಡರಲ್ಲಿ ದಮಕ್ಕಿಂತಲೂ ಶ್ರಮವೇ ಹೆಚ್ಚಿನದ್ದು ಅಂತೇಳಿ ಹೇಳಬೇಕಾದದ್ದೇ ಇಲ್ಲ ಮನಸ್ಸೇ ಹೆಚ್ಚಿನದ್ದು ಆದರೂ ಮೊದಮೊದಲು ಧಮವನ್ನೇ ಅಭ್ಯಾಸ ಮಾಡಬೇಕಾಗ್ತದೆ ಇಂದ್ರಿಯ ನಿಗ್ರಹವನ್ನೇ ನಮ್ಮಲ್ಲಿ ಬಹುಜನರಿಗೆ ಮನಸ್ಸೆಂಬುದು ಬೇರೆ ಆಗಿರುವುದೆಂದು ಎಂಬ ಅರಿವೇ ಇರುವುದಿಲ್ಲ ಮನಸ್ಸು ಎಂಬುದು ಈಗ ನಮಗೆ ಇಂದ್ರಿಯಗಳ ಮೂಲಕವಾಗಿಯೇ ತಿಳಿಯಬರುತ್ತದೆ ಆದ್ದರಿಂದ ಹಾಲನ್ನು ಕಾಯಿಸಬೇಕೆನ್ನುವರಿಗೆ ಹಾಲಿನ ಪಾತ್ರೆಯನ್ನೇ ಕಾಯಿಸುವ ಹಾಗೆ ನಾವು ಮನಸ್ಸನ್ನು ಬಿಗಿ ಹಿಡಿಯುವುದಕ್ಕೆ ಮೊದಲು ಇಂದ್ರಿಯಗಳನ್ನೇ ಹಿಡಿತದಲ್ಲಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ಹೇಗೆಂದರೆ ನೋಡಬಾರ್ದನ್ನು ನೋಡಬಾರ್ದು ಕೇಳಬಾರ್ದನ್ನು ಕೇಳಬಾರ್ದು ಹೇಳಬಾರ್ದನ್ನು ಹೇಳಬಾರ್ದು ಅಂತೇಳಿ ಹೇಳಿದ ಹಾಗೆ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳತಕ್ಕಂಥದ್ದು ನೋಡಿದ ನಂತರ ಮನಸ್ಸು ವಿಚಲಿತವಾಗಿ ಬಿಡ್ತದೆ ಕೇಳಿದ ನಂತರ ಮನಸ್ಸು ವಿಚಲಿತವಾಗಿಬಿಡ್ಬೋದು ಹಾಗಾಗಿ ಮೊದಲು ನಾವು ಈ ಆಯಾ ಇಂದ್ರಿಯಗಳನ್ನೇ ಬಿಗಿ ಹೇಳಿದರೆ ಆವಾಗ ವಿಚಲಿತತೆ ವಿಚಲಿತ ಆಗತಕ್ಕಂತಹ ಸಾಧ್ಯತೆಗಳು ಕಡಿಮೆ ಆಗ್ತವೆ ಹಾಗಾಗಿ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಬಾರ್ದು ಅಂತೇಳಿ ಹೇಳಿದ ಹಾಗೆ ಅದನ್ನು ನೋಡಿದ ನಂತರ ಮತ್ತು ಮತ್ತೆ ಅದರಲ್ಲಿ ಮನಸ್ಸು ತೊಡಗಿಸಿಕೊಳ್ತದೆ ಹೆಚ್ಚೆಚ್ಚು ಉದ್ವಿಗ್ನ ಉದ್ವೇಗ ಉದ್ರಿಕ್ತ ಉದ್ರೇಕ ಹೊಂದುತ್ತದೆ ಹಾಗಾಗಿ ಇಂದ್ರಿಯ ಮೊದಲಿಗೆ ಮಾಡಬೇಕು ಹೇಗೆಂದರೆ ನಿಯಮವಿಲ್ಲದೆ ಆಹಾರ ವಿಹಾರಗಳನ್ನು ಮಾಡುವ ಪದ್ಧತಿಯನ್ನು ಕೈಬಿಡಬೇಕು ನಡೆನುಡಿಗಳನ್ನು ನಿಯಮಕ್ಕೆ ಒಳಪಡಿಸಿಕೊಳ್ಬೇಕು ರುಚಿಯಾಗಿದೆ ಎಂಬ ಕಾರಣದಿಂದ ಸಿಕ್ಕಿದ ವಸ್ತುವನ್ನು ಎಲ್ಲೆಂದರಲ್ಲಿ ಹೊಟ್ಟೆ ಅಳತೆಯನ್ನು ವಿಚಾರಿಸದೆ ಗವಗವನೆ ತಿಂದು ಬಿಡುವ ಚಟವನ್ನು ಬಿಟ್ಟುಬಿಡಬೇಕು ಹಸಿವುಂಟಾಗಿರುವ ಗೊತ್ತಾದ ವೇಳೆಯಲ್ಲಿ ಶುದ್ಧವಾದ ಆಹಾರವನ್ನು ಶುಚಿಯಾಗಿರುವ ಸ್ಥಳದಲ್ಲಿ ಅವಶ್ಯವಾದಷ್ಟನ್ನು ಮಾತ್ರ ನಿಧಾನವಾಗಿ ಮನಸ್ಸಮಾಧಾನದಿಂದ ತೆಗೆದುಕೊಳ್ಳುವ ವಾಡಿಕೆಯನ್ನು ಇಡಬೇಕು ಹಗಲ್ ಎನ್ನದೇ ರಾತ್ರಿ ಮೇಲೆ ಹೊರಡಾಡುವುದಕ್ಕೆಂದು ಮಲಗಿ ಮೈಗಳ್ಳತನವನ್ನು ಕರೆದುಕೊಳ್ಳದೆ ರಾತ್ರಿಯ ಹೊತ್ತಿನಲ್ಲಿಯೇ ದೇಹಕ್ಕೆ ಸಾಕಾಗುವಷ್ಟು ವಿಶ್ರಾಂತಿಯನ್ನು ಕೊಡುವಂತೆ ಇಂತಿಷ್ಟು ಕಾಲವೆಂದು ಗೊತ್ತುಪಡಿಸಿಕೊಂಡು ನಿದ್ರೆ ಮಾಡಿ ಮುಂಜಾವದಲ್ಲಿಯೇ ಏಳುವ ಪದ್ಧತಿಯನ್ನು ಇಟ್ಟುಕೊಳ್ಳಬೇಕು ಆಹಾರದಲ್ಲಿ ನಿಯಂತ್ರಣ ಜಾಗ್ರತೆಯನ್ನು ಅರಿತು ವರ್ತಿಸುವ ನಿದ್ರೆಯೂ ವಶದಲ್ಲಿಯೇ ಇರ್ತದೆ ಆಹಾರ ನಿದ್ರೆಗಳಂತೆ ತಾನು ಮಾಡುವ ಕೆಲಸದಲ್ಲಿಯೂ ಮಿತಿ ಇರಬೇಕು ತನಗೂ ಲೋಕಕ್ಕೂ ಉಪಯುಕ್ತವಾದ ಕೆಲಸಗಳಲ್ಲಿ ತನ್ನ ಯೋಗ್ಯತೆ ಅರಿತು ತೊಡಗಬೇಕಲ್ಲದೆ ಗುಡ್ಡ ಕಡಿದು ಮೈಮೇಲೆ ಕಳೆದುಕೊಳ್ಳುವ ಯೋಚನೆಯನ್ನು ಮಾಡಬಾರದು ತನ್ನ ಸಾಮರ್ಥ್ಯವನ್ನು ಮೀರಿ ಮಾಡಲಿಕ್ಕೆ ಹೋಗಬಾರದು ಇದೆಲ್ಲ ದಮ ಇಂದ್ರಿಯ ಆದರೆ ಹೀಗೆ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದರೆ ಸಾಲದು ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ದ್ವಾದಶಿ ಯಾವಾಗ ಬಂದಿತು ಪಾರಣೆ ಯಾವಾಗ ಆದೀತು ಎಂದು ತವಕಿಸುತ್ತಿರುವುದರಿಂದ ಪ್ರಯೋಜನ ಏನು ಉಪವಾಸವನ್ನು ಮಾಡಿ ನಾಲ್ಕಿಗೆ ವಿಷಯದ ಇಚ್ಛೆಯನ್ನು ತಗ್ಗಿಸುವುದಕ್ಕೆ ಬದಲಾಗಿ ಪಾರಣೆಯ ಚಿಂತೆಯಿಂದ ವಿಶೇಷ ಇಚ್ಛೆಯೇ ಮಿಕ್ಕ ಇಂದ್ರಿಯಗಳ ವಿಚಾರವನ್ನು ತಿಳಿಯಬೇಕು ಸುಮ್ಮನೆ ಇಂದ್ರಿಯಗಳನ್ನು ತಡೆದುಕೊಂಡು ಒಳಗೆಯ ವಿಷಯಗಳನ್ನು ಕುರಿತು ಹಂಬಲಿಸುತ್ತಿರುವವನು ಮಿಥ್ಯಾಚಾರಿ ಅಂತೇಳಿ ಎನಿಸ್ತಾನೆ ಮಿಥ್ಯೆ ಅಂದರೆ ಕಪ್ಪೆಯ ಚಿಪ್ಪಿನ ಬೆಳ್ಳಿ ಹಗ್ಗದ ಹಾವು ಬಿಸಿಲುಗುದು ನೀರು ಮುಂತಾದವುಗಳಂತಿರುವ ಬರಿಯ ತೋರಿಕೆ ಮರೀಚಿಕೆ ಇತ್ಯಾದಿ ಇದ್ದ ಹಾಗೆ ತೋರಿಕೆ ಮರುಭೂಮಿಯ ಮರೀಚಿಕೆ ಇದ್ದ ಹಾಗೆ ಯಾವನು ಮನಸ್ಸಿನಲ್ಲಿ ವಿಷಯ ಚಿಂತನೆಯನ್ನು ಬೆಳೆಯಿಸಿಕೊಂಡು ಹೊರಗೆ ನಿಯಮಗಳನ್ನು ಹೆಚ್ಚಾಗಿ ಪಾಲಿಸ್ತಾನೋ ಅವನ ಆಚಾರವು ಕಪ್ಪೆಯ ಚಿಪ್ಪಿನ ಬೆಳ್ಳಿಯೇ ಮುಂತಾದವುಗಳಂತೆ ಬರಿಯ ತೋರಿಕೆಯೇ ಮಿಥ್ಯೆಯೇ ಹೊರತು ಮತ್ತೇನಲ್ಲ ಅಂತಹ ಕೆಟ್ಟ ಬಾವುಟವನ್ನು ಎತ್ತಿ ಹಿಡಿಯುವುದರಿಂದ ಯಾವ ಪ್ರಯೋಜನವೂ ಇಲ್ಲ ವಿಷಯ ಇಚ್ಛೆಯ ಬೇರನ್ನೇ ಕಡಿದು ಹಾಕಬೇಕೆಂದಿದ್ದರೆ ಶಮವೆಂಬ ಸಾಧನವೂ ಬೇಕು ಕೇವಲ ಇಂದ್ರಿಯ ನಿಗ್ರಹವಾದ ಮಾತ್ರ ಅಲ್ಲ ಮನೋ ಶಮ ಕೂಡ ಬೇಕು ಶಮನ ಮನಃಪ್ರಶಮನ ಶಮವೆಂದರೆ ಮನಸ್ಸನ್ನು ಬಿಗಿಹಿಡಿಯುವುದು ಎಂದರ್ಥ ಮನಸ್ಸನ್ನು ಬಿಗಿಹಿಡಿಯುವುದೇ ಏನೆಂಬುದನ್ನು ವಿವರಿಸುವುದಷ್ಟು ಸುಲಭ ಅಲ್ಲ ಇದನ್ನು ತಿಳಿಯುವುದಕ್ಕೆ ವಿಷಯ ಇಚ್ಛೆಯಾಗುವಾಗ ನಮ್ಮಲ್ಲಿ ಯಾವ ಮಾರ್ಪಾಟುಗಳು ಆಗುತ್ತಿರುವವು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ ನಮಗೆ ಹೊರಗೆ ಕಾಣುತ್ತಿರುವ ಕಣ್ಣು ಕಿವಿ ಮುಂತಾದವುಗಳೇ ನಿಜವಾದ ಇಂದ್ರಿಯಗಳಲ್ಲ ಅವು ಇಂದ್ರಿಯ ಗೋಳಕಗಳು ಎಂದರೆ ಇಂದ್ರಿಯಗಳು ಕೆಲಸ ಮಾಡುವ ಸ್ಥಾನ ವಿಶೇಷಗಳು ನಿಜವಾದ ಇಂದಿರಗಳು ಅವುಗಳಲ್ಲಿ ಇದ್ದುಕೊಂಡು ಅವುಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡ್ತಾಯಿರ್ತವೆ ಮೆದುಳಿನಲ್ಲಿ ಬೇರೆ ಬೇರೆ ಇಂದ್ರಿಯ ಸ್ಥಾನಗಳಿರುವ ಅಂತಲೂ ಆಯಾ ಸ್ಥಾನಗಳಿಂದ ಆಯಾ ಇಂದ್ರಿಯ ಗೋಳಕಕ್ಕೆ ನರಗಳು ಬಂದು ಸೇರಿಕೊಂಡಿವೆ ಅಂತಲೂ ನರಗಳ ಸಂಬಂಧವಿಲ್ಲದೆ ಶಿಕ್ಷಿಸುವಂತಹ ಇಂದಿರುಗಳು ಕೆಲಸ ಮಾಡಲಾರದೆ ಅಂತಲೂ ಈಗಿನ ಶರೀರಶಾಸ್ತ್ರಜ್ಞರು ಹೇಳ್ತಾರೆ ಆದರೆ ಈ ಸ್ಥಾನಗಳೇ ಇಂದ್ರಿಯಗಳನ್ನು ಭಾವಿಸುವುದು ಸರಿಯಾಗಿರಲಾರದು ಯಾಕೆಂದರೆ ಕುರುಡರಿಗೆ ಕಣ್ಣಿರ್ತದೆ ಆದರೆ ಅವರಿಗೆ ರೂಪವು ಕಾಣಿಸುವುದಿಲ್ಲ ಈ ಸಂದರ್ಭದಲ್ಲಿ ಕಾಣಿಸದೇ ಇರುವುದಕ್ಕೆ ಕಾರಣವೇನು ಸ್ಥಾನವೇನೂ ಇದೆ ಆದರೆ ಅದರಲ್ಲಿರಬೇಕಾದ ಶಕ್ತಿ ಇರುವುದಿಲ್ಲ ಎಂದು ಹೇಳಬೇಕಾಗುದಲ್ವೇ ಹೀಗೆ ಇಂದ್ರಿಯಗಳೆಂಬು ಮೆದುಳಿನ ಬೇರೆ ಬೇರೆ ಭಾಗದಲ್ಲಿ ಇದ್ದುಕೊಂಡು ಆಯಾ ಸ್ಥಾನಗಳನ್ನು ತಮ್ಮ ಮೂಲ ವಾಸವಾಗಿ ಮಾಡಿಕೊಂಡಿರುತ್ತವೆ ಎಂದು ಹೇಳಬಹುದಾಯಿತಷ್ಟೇ ದೊಡ್ಡ ಮನುಷ್ಯರುಗಳು ತಮ್ಮ ಮನೆಗೆ ಟೆಲಿಫೋನ್ನ ಸಂಬಂಧವನ್ನು ಇಟ್ಟುಕೊಂಡಿರುವಂತೆಯೇ ಅವು ಅಲ್ಲಿಂದ ಹೊರಗಿನ ಗೋಳಕಗಳವರೆಗೆ ನರಗಳ ಸಂಬಂಧವನ್ನು ಇಟ್ಟುಕೊಂಡಿರ್ತವೆ ಈ ರೀತಿಯಲ್ಲಿ ಇಂದ್ರಿಯಗಳು ಹೊರಗಿನ ಸಂಬಂಧದಿಂದ ವಿಷಯಗಳನ್ನು ಅರಿತು ಮನಸ್ಸಿಗೆ ಅರ್ಪಿಸಿ ನರಗಳ ಸ್ಥಾನಗಳೇ ಹೇಗೆ ಇಂದ್ರಿಯಗಳಲ್ಲವೋ ಹಾಗೆ ಮೆದುಳೇ ಮನಸ್ಸಲ್ಲ ಅದರ ಒಳಗೆ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ ಸರಿಯಾಗಿ ನೋಡಿದರೆ ಮನಸ್ಸಿಗೆ ನಿಜವಾಗಿ ಸ್ಥಾನ ಪರಿಚಯವೂ ಇಲ್ಲ ಅದು ದೊಡ್ಡದು ಸಣ್ಣದಿಂದ ಮುಂತಾಗ ಅದಕ್ಕೆ ಪರಿಮಾಣವನ್ನಾಗಲಿ ಅದು ಇಂತಿಷ್ಟು ಸ್ಥಳವನ್ನು ಆಕ್ರಮಿಸಿರುವುದೆಂಬುದಾಗಲಿ ಹೇಳುವುದು ಸರಿಯಲ್ಲ ಆದ್ದರಿಂದ ಮನಸ್ಸು ಇಂಥ ಕಡೆಯಲ್ಲಿರುವುದೆಂಬುದು ಉಪಚಾರದ ಮಾತೆಯಾಗ್ತದೆ ಆದರೂ ಮನಸ್ಸಿನ ಕಾರ್ಯವು ಎಲ್ಲಿ ತೋರಿಕೊಳ್ಳುವುದು ಅಲ್ಲಿ ಅದು ಇದೆ ಎಂದು ಸಾಮಾನ್ಯವಾಗಿ ಆಡಿಕೊಳ್ಳುತ್ತಾರೆ ಆದ್ದರಿಂದಲೇ ಪೂರ್ವಿಕರು ಮನಸ್ಸು ಹೃದಯದಲ್ಲಿ ಹೃದಯದಲ್ಲಿರುವುದು ಎಂದು ಹೇಳುತ್ತಿದ್ದರು ಈಚಿನವರು ಅದು ಮೆದುಳಿನಲ್ಲಿದೆ ಎನ್ನುತ್ತಿದ್ದಾರೆ ಅದು ಹೇಗಾದರೂ ಇರಲಿ ವಿಷಯವನ್ನು ಇಂದ್ರಿಯಗಳು ಗ್ರಹಿಸಿ ಮನಸ್ಸಿಗೆ ಕೊಟ್ಟಾಗ ನಮಗೆ ವಿಷಯದ ಅರಿವು ಆಗುತ್ತದೆ ಎಂಬುದೇ ಇಲ್ಲಿ ಪ್ರಕೃತವಾಗಿರ್ತದೆ ಮನಸ್ಸಿನಲ್ಲಿ ವಿಷಯದ ಅರಿವು ಆಗುವುದಕ್ಕೆ ಮೊದಲೇ ಹಿಂದಿನ ವಿಷಯಾನುಭವದಿಂದ ಆಗಿದ್ದ ಸುಖದ ಸಂಸ್ಕಾರವೂ ಇದ್ದುಕೊಂಡಿರ್ತದೆ ಈಗ ಮನಸ್ಸಿನ ಅಸ್ತಿತ್ವದ ಬಗ್ಗೆ ನಾವು ಹೃದಯ ಮತ್ತು ಮೆದುಳು ಅಂತೇಳಿ ಹೇಳುವ ವ್ಯತ್ಯಾಸ ಈ ನಮ್ಮ ಜೀವದ ಅಸ್ತಿತ್ವಕ್ಕೆ ಎರಡೂ ಅವಶ್ಯವೇ ಮೆದುಳು ಸತ್ತು ಹೋದರೂ ಮನುಷ್ಯನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬ್ರೈನ್ಡೆಡ್ ಅದೇ ಹಾರ್ಟ್ ಹೃದಯ ರಕ್ತ ಪರಿಚಲನೆ ನಿಂತು ಹೋಗ್ತದೆ ಹೃದಯ ನಿತ್ರೆ ಆವಾಗ ಕೂಡ ಮೆದುಳು ಕೆಲಸ ಮಾಡೋದಿಲ್ಲ ಸಾಯ್ತದೆ ವ್ಯಕ್ತಿಯು ಸಾಯ್ತಾನೆ ಹಾಗಾಗಿ ಇದೆರಡು ಕೂಡ ಪ್ರಧಾನವೇ ಹಾಗಾಗಿ ಮನಸ್ಸು ಎಲ್ಲಿದೆ ಅಂತೇಳಿ ಕೇಳಿದರೆ ವೈಜ್ಞಾನಿಕವಾಗಿ ವೈದ್ಯಕೀಯ ವಿಜ್ಞಾನದಲ್ಲಿ ನೋಡಿದರೆ ಯೋಚನೆಗಳು ಮೂಡತಕ್ಕಂಥದ್ದು ಮೆದುಳಿನಲ್ಲಿ ಮೆದುಳಿನ ಯಾವುದೋ ಬೇರೆ ಬೇರೆ ಭಾಗಗಳನ್ನು ಗುರುತಿಸಿದ್ದಾರೆ ಹಾಗಾದರೆ ಹೃದಯ ಅಂತ ಯಾಕೆ ಹೇಳಿದರು ಅಂತೇಳಿ ಕೇಳಿದರೆ ಅದಕ್ಕೆ ಮೂಲವಾದದ್ದು ಹೃದಯ ಮೆದುಳಿನಲ್ಲಿ ಯೋಚನೆಗಳು ಬರಬೇಕಿದ್ರೆ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ತಲುಪಿಸ್ತಕ್ಕಂಥದ್ದು ರಕ್ತ ಆ ರಕ್ತವನ್ನು ತಲುಪಿಸತಕ್ಕಂಥದ್ದು ಹೃದಯ ರಕ್ತ ಪರಿಚಲನೆ ಆಗದಿದ್ದರೆ ಯೋಚನೆಗಳು ಸಾಧ್ಯ ಇಲ್ಲ ತಲೆಯಲ್ಲಿ ಹಾಗಾಗಿ ಅದಕ್ಕೂ ಮೂಲ ಹೃದಯ ಅಂತೇಳಿ ಹೇಳಿದ್ದಾರೆ ಹಾಗಾದರೆ ಹೃದಯಕ್ಕೆ ಮೂಲ ಯಾವುದು ಅಂತೇಳಿ ಕೇಳಿದರೆ ಹೃದಯ ಅದರಷ್ಟಕ್ಕೆ ತಾನೇ ಅದು ಬಡ್ಕೊಳ್ತಾ ಇರ್ತೇವೆ ನಾವು ಬಡಿಸುವುದಿಲ್ಲ ಬೇರೆ ನಾವು ಅದು ಐಚ್ಛಿಕ ಸ್ನಾಯು ಅನೈಚ್ಛಿಕ ಸ್ನಾಯು ನಮ್ಮ ಇಚ್ಛೆ ಅಂತ ನಡೀತಕ್ಕಂಥದ್ದಲ್ಲ ಅದು ಅನೈಚ್ಛಿಕ ಇನ್ವಾಲಂಟ್ರಿ ಅಂತ ಹೇಳ್ತಾರೆ ಅಟನಾಮಸ್ ಅದು ಸ್ವನಿಯಂತ್ರಿತ ಹಾಗಾಗಿ ಅಲ್ಲಿ ಕೂಡ ಒಂದು ಪೇಸ್ ಮೇಕರ್ ಅಂತ ಹೇಳಿದೆ ಅಂದರೆ ಸಹಜವಾಗಿರ್ತಕ್ಕಂಥದ್ದು ಪ್ರಕೃತಿ ದತ್ತವಾದ ದೇವದತ್ತವಾದ್ದು ಪೇಸ್ ಅಂದರೆ ಯಾವ ಗತಿ ಇದೆ ಹೃದಯದ ಗತಿ ಅದನ್ನು ಉಂಟು ಮಾಡ್ತಕ್ಕಂಥದ್ದು ಹೃದಯ ಬಡಿತವನ್ನು ಆರಂಭಿಸ್ತಕ್ಕಂಥದ್ದು ಅದು ಬೇರೆ ಬೇರೆ ಭಾಗಗಳಿದಿವೆ ಹೃದಯದಲ್ಲಿ ಮೊದಲು ಈ ತರಂಗಗಳು ಅಥವಾ ಈ ಆ್ಯಕ್ಷನ್ ಈ ಹೃದಯದ ಚಟುವಟಿಕೆ ಆರಂಭವಾಗತಕ್ಕಂತಹ ವಿದ್ಯುತ್ ಕಾಂತಿಯ ತರಂಗಗಳು ಆರಂಭವಾಗತಕ್ಕಂತಹ ಬಿಂದು ಬೇರೆ ಬೇರೆ ಇದೆ ಹ್ಞೂ ಎಸ್ ಎ ನೋಡು ಹ್ಞೂ ಸೈನೋ ಎಟ್ರಿಯಲ್ ನೋಡು ಅಂತ ಹೇಳ್ತಾರೆ ಆಮೇಲೆ ಎ ವಿ ನೋಡು ಏಟ್ರಿಯೋ ವೆಂಟ್ರಿಕುಲಾರ್ ನೋಡು ಅಂತ ಹೇಳಿದೆ ಮೊದಲು ಎಸ್ ಎ ನೋಡು ಆರಂಭ ಆಗತಕ್ಕಂಥದ್ದು ಅದು ಫೇಲ್ಯೂರ್ ಆದರೆ ಅದಕ್ಕೆ ಬೇರೆ ಪೇಸ್ ಅಂತ ಈಗ ಕೃತಕವಾಗಿ ಇಡ್ತಾರೆ ಹೃದಯಕ್ಕೆ ಅಂದರೆ ಅದು ಅಲ್ಲಿ ಮೂಲ ಈ ಹೃದಯದ ಚಲನೆಗೆ ಆರಂಭ ಆಗಲಿಕ್ಕೆ ಕಾರಣ ಅಂಥೇಳಿ ಈಗ ವಿಜ್ಞಾನ ಪ್ರಕಾರ ಹೇಳ್ತಾರೆ ಹಾಗೆ ಒಂದಕ್ಕೊಂದು ಮೂಲ ಹಿಂದೆ ಹಿಂದೆ ಹೋಗ್ತದೆ ಒಂದರ ಮೂಲ ಇನ್ನೊಂದು ಇನ್ನು ಮನಸ್ಸಿನ ಮೂಲ ಮೆದುಳು ಅಂತೇಳಿ ಹೇಳಿದರೆ ಮೆದುಳಿಗೆ ಮೂಲ ಹೃದಯ ಹೃದಯದ ರಕ್ತಪ್ರಚರಣೆ ಹೃದಯಕ್ಕೆ ಮೂಲ ಹೃದಯದಲ್ಲಿರುವಂಥ ಎಸ್ ಸಿ ಎ ನೋಡು ಸೈನೋಯೇಟ್ರಿಯಲ್ ಹೃದಯದ ಚಟುವಟಿಕೆ ಕಾರಣ ಇನ್ನು ಅದಕ್ಕೂ ಮೂಲ ಏನು ಅಂತೇಳಿ ವಿಜ್ಞಾನ ತುಂಬ ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ ಆವಾಗ ನಾವು ಅಧ್ಯಾತ್ಮವನ್ನು ಹಿಡಿಬೇಕಾಗ್ತದೆ ಎಲ್ಲದಕ್ಕೂ ಮೂಲ ಒಂದು ಶಕ್ತಿ ಇದೆ ಪ್ರೇರಕ ಶಕ್ತಿ ಎಲ್ಲರೊಳಗೆ ಇರತಕ್ಕಂಥ ಶಕ್ತಿ ಅದೇ ಆತ್ಮ ಅದೇ ಪರಮಾತ್ಮ ಅಂಥೇಳಿ ಅಲ್ಲಿಗೆ ಹೋಗಬೇಕಾಗ್ತದೆ ಹೀಗೆ ಮನಸ್ಸಿನಲ್ಲಿ ವಿಷಯದ ಅರಿವಾಗುವುದಕ್ಕೆ ಮೊದಲೇ ಹಿಂದಿನ ವಿಷಯಾನುಭವದಿಂದ ಆಗಿದ್ದ ಸುಖದ ಸಂಸ್ಕಾರವು ಅಲ್ಲಿ ಇರ್ತದೆ ಆ ಬೀಜ ರೂಪವಾದ ಸಂಸ್ಕಾರವು ಹೊರ ತೋರಿಕೊಂಡು ನೆಗೆದಾಡುವುದೇ ವಿಷಯದ ಇಚ್ಛೆ ಮೊದಲನೇ ಯಾವ ಬೀಜ ರೂಪವಾದ ಸಂಸ್ಕಾರ ಇರ್ತದೆ ಅದು ಹೊರ ತೋರಿಕೊಂಡು ವಿಷಯದ ಇಚ್ಛೆ ಅಂತೂ ವಿಷಯಗಳ ಅರಿವನ್ನು ಇಂದ್ರಿಯಗಳು ತಂದುಕೊಟ್ಟಾಗ ಮನಸ್ಸು ತನ್ನೊಳಗಿದ್ದ ವಿಷಯ ವಾಸನೆಯನ್ನು ಹೊರಗೆಡುತ್ತದೆ ಎಂದಾಯಿತು ಆದ್ದರಿಂದ ವಿಷಯ ನಮಗೆ ಆಗದೇ ಇರುವುದಕ್ಕೆ ಹೊರಬೀಳದಂತೆ ಮಾಡುವುದು ಮುಖ್ಯವಾಯಿತು ಮನಸ್ಸು ಹೊರಮುಖವಾಗದಿದ್ದರೆ ಇಂದ್ರಿಯ ಜ್ಞಾನಗಳು ಅದಕ್ಕೇನೂ ಮಾಡಲೇ ಆರವು ಈಗ ಉದಾಹರಣೆಗೆ ನಾವನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಅದರಲ್ಲಿ ಇಲ್ಲದಿದ್ದರೆ ಬೇರೆ ಯಾವುದೋ ಚಿಂತೆಯಲ್ಲಿಯೋ ಚಿಂತನೆಯಲ್ಲಿಯೋ ಮುಳುಗಿದರೆ ನಾವು ನೋಡಿದ್ರೂ ನಮಗೆ ಕಾಣಿಸೋದಿಲ್ಲ ಯಾರು ಅಲ್ಲಿ ಆ ಕಡೆ ಹೋದರು ಅಂತ ಕೇಳಿದರೆ ಗೊತ್ತಿಲ್ಲ ಬಸ್ ಅಂತ ಕೇಳಿದರೆ ಗೊತ್ತಿರೋದಿಲ್ಲ ನಾವು ನೋಡ್ತಾ ಇರ್ತೇವೆ ಅಂದರೆ ಯಾವುದೋ ಯೋಚನೆಯಲ್ಲಿರ್ತೇವೆ ಹೀಗೆ ಮನಸ್ಸು ಹೊರಗೆ ಬಾರದಿದ್ದರೆ ಇಂದ್ರಿಯಗಳು ಏನೂ ಮಾಡಲಾರವು ಹಾಗಾಗಿ ಇಂದ್ರಿಯಗಳಿಗೂ ಮೂಲ ಮನಸ್ಸು ಅಂತೇಳಿ ಆಯಿತು ಯಾಕೆ ಮನಸ್ಸು ಇಂದ್ರಿಯಗಳ ಮೂಲಕ ಹೊರ ಬಂದರೆ ಮಾತ್ರ ಇಂದ್ರಿಯಗಳ ಮೂಲಕ ನಮಗೆ ಸಂವೇದನೆ ಉಂಟಾಗಲಿಕ್ಕೆ ಸಾಧ್ಯ ಋಷ್ಯಶೃಂಗನನ್ನು ವೇಶಿಯರು ಕೂಡ ತಮ್ಮ ವಿಲಾಸಗಳಿಂದ ವಶಪಡಿಸಿಕೊಳ್ಳಲಾರದೇ ಹೋದರು ಅಂತೇಳಿ ಪುರಾಣದಲ್ಲಿ ಇದೆ ಇದಕ್ಕೆ ಆತನ ಮನಸ್ಸಿನಲ್ಲಿ ವಿಷಯ ಇಲ್ಲದೇ ಕಾರಣ ಆದ್ರಿಂದ ಮುಖ್ಯವಾಗಿ ಮನಸ್ಸು ಹೊರಮುಖವಾಗದಂತೆ ಅಂದರೆ ವಿಷಯಗಳ ಚಿಂತೆಯನ್ನು ಹತ್ತಿಸಿಕೊಳ್ಳದಂತೆ ಮಾಡಬೇಕು ವಿಷಯಗಳ ಚಿಂತೆ ಎಂದರೆ ವಿಷಯಗಳು ಬೇಕೆಂಬ ಯೋಚನೆ ಎಂಬ ಅರ್ಥವಲ್ಲ ಅವು ಬೇಕೆಂದಾಗಲಿ ಬೇಡವೆಂದಾಗಲಿ ಯಾವ ಯೋಚನೆಯೂ ಇರಕೂಡದು ಇದೇ ಶಮ ಶಮಧಮಗಳು ಯಾರಿಗೆ ಅಳವಡಿ ಅಳವಟ್ಟಿರುವವೋ ಅವರಿಗೆ ಕಾಮಕ್ರೋಧಗಳ ಉಪಟಳವಿರುವುದಿಲ್ಲ ಮನಸ್ಸಿನಲ್ಲಿ ಅವುಗಳ ಚಿಂತನೆಯೇ ಬರಬಾರದು ಅವುಗಳು ಬೇಕೆಂದಾಗಲಿ ಬೇಡವೆಂದಾಗಲಿ ಒಟ್ಟಿನಲ್ಲಿ ಅವುಗಳ ಕುರಿತಾದ ಚಿಂತನೆಯೇ ವಿಷಯ ಸುಖಗಳ ಬಗ್ಗೆ ಇಂದ್ರಿಯ ಸುಖಗಳ ಬಗ್ಗೆ ಹೀಗೆಯೇ ಲೋಭ ಮೋಹಗಳನ್ನು ಉಪರತಿ ದೀಕ್ಷೆಗಳಿಂದ ಗೆಲ್ಲಬೇಕು ಉಪರತಿ ಅಂತ ಹೇಳಿದರೆ ಹಣಕಾಸು ಹೆಂಡಿರು ಮಕ್ಕಳು ಮುಂತಾದ ಆಸೆಯನ್ನೆಲ್ಲ ತೊರೆದು ಆ ಸಂಬಂಧದ ಕರ್ಮಗಳನ್ನು ಸಾಕು ಮಾಡತಕ್ಕಂಥದ್ದು ನಿಜವಾಗಿ ನೋಡಿದರೆ ಶಮದ ಅಳವಟ್ಟವನಿಗೆ ಯಾವ ವಿಷಯ ಇಚ್ಛೆಯು ಇರುವುದಕ್ಕೆ ಕಾರಣ ಇಲ್ಲ ವಿಷಯಇಚ್ಛೆ ಇಲ್ಲದವನಿಗೆ ವಿಷಯಗಳನ್ನು ಸಂಪಾದಿಸಬೇಕೆಂಬುದರಲ್ಲಿ ಯತ್ನ ಗೌರವ ಉಂಟಾಗಲು ಆಗಲಿಕ್ಕಿಲ್ಲ ಆದರೂ ಕಾಮವು ಸರ್ವತಾ ಹೋಗಿಬಿಡುವುದೆಂಬುದು ಸಾಮಾನ್ಯರಿಗೆ ಅಸಂಭವವಾದದ್ದು ಅದರಂತೆ ವ್ಯವಹಾರಗಳನ್ನೆಲ್ಲ ಕೈ ಸಾರಿಬಿಡುವುದೆಂಬುದು ಆಗದ ಕೆಲಸವೇ ಬಿಟ್ಟು ಬಿಡುವುದು ಅಂತೇಳಿ ಯಾಕಂದರೆ ಕಾಮವಿರುವವರಿಗೆ ಯಾವುದಾದ್ರೊಂದು ಕರ್ಮವನ್ನು ಮಾಡಿಯೇ ತೀರಬೇಕಾಗ್ತದೆ ಪುಣ್ಯಕರ್ಮವಾಗಲಿ ಪಾಪಕರ್ಮವಾಗಲಿ ಕಾಮವಿಲ್ಲದೇ ಆಗುವುದಿಲ್ಲ ಆದರೂ ಮುವಾದವನು ತನ್ನ ಕೈಲಾದ ಮಟ್ಟಿಗಾದರೂ ಕರ್ಮಗಳನ್ನು ಅವುಗಳ ಫಲದ ಆರೈಕೆಯನ್ನು ದೂರ ಮಾಡಬೇಕು ತಾನು ಮಾಡಿಯೇ ತಿರಬೇಕಾದಷ್ಟು ಕರ್ತವ್ಯ ಕರ್ಮಗಳೇನಿವೆ ಅವುಗಳನ್ನು ಉತ್ತಮ ರೀತಿಯನ್ನು ಮಾಡಿ ಫಲಾಸಕ್ತಿ ಇಲ್ಲದಿರುವುದಕ್ಕೆ ಪ್ರಯತ್ನಿಸ್ತಾ ಇರಬೇಕು ವಿಷಯಗಳ ಚಿಂತೆಯು ಹೇಗೆ ಮನಸ್ಸಿಗೆ ಹತ್ತಕೂಡದೋ ಹಾಗೆಯೇ ಕರ್ಮದ ಚಿಂತೆಯು ಅದಕ್ಕೆ ತಗಲಕೂಡದು ಇದೇ ಉತ್ತಮವಾದ ಉಪಗತಿ ತಾನು ಮಾಡುತ್ತೇನೆಂಬ ಹಮ್ಮು ಇಲ್ಲದೆ ಜನಕಾದಿಗಳಂತೆ ರಾಜ್ಯಭಾರವನ್ನೇ ಮಾಡುತ್ತಿದ್ದರೂ ಉಪರತಿಯೇ ಆಗ್ತದೆ ಅಂಥ ಹಮ್ಮು ಇರುವ ಆತನು ಏನೇನೂ ಮಾಡಲಿ ಅಜಗರನ ಹಾಗೆ ಸುಮ್ಮನೆ ಮಲಗಿಕೊಂಡಿದ್ದರೂ ಎಲ್ಲಾ ಕರ್ಮಗಳನ್ನೂ ಮಾಡಿದಂತಾಯಿತು ಈ ಮರ್ಮವನ್ನು ಅರಿತು ಉಪರತಿಯನ್ನು ಅಭ್ಯಾಸ ಮಾಡಿದರೆ ಲೋಭವೆಂಬ ದೋಷವು ನಿವೃತ್ತಿಯಾಗ್ತದೆ ಹಾಗಾಗಿ ಮಾಡುವನು ತಾನಲ್ಲ ತಾನು ಕೇವಲ ಆತ್ಮಸ್ವರೂಪ ಆಯಾಯ ಇಂದ್ರಿಯಗಳು ಆಯಾಯ ಕೆಲಸಗಳನ್ನು ಮಾಡ್ತವೆ ಆಯಾಯ ಕರ್ಮೇಂದ್ರಿಯಗಳು ಆಯಾಯ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇವೆ ತಾನು ಯಾವುದನ್ನೂ ಮಾಡ್ತಾ ಇಲ್ಲ ಎಂಬ ಭಾವನೆ ಹಾಗೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಎದುರ್ಚ್ಛ ಲಾಭಸಂತುಷ್ಟನಾಗಿ ತನ್ನ ನಿತ್ಯ ಕರ್ಮ ಏನು ಕರ್ತವ್ಯ ಕರ್ಮಗಳಿವೆ ಅದನ್ನು ಮಾತ್ರ ಮಾಡ್ತಾ ಹೆಚ್ಚು ಹೆಚ್ಚು ಕರ್ಮಗಳನ್ನು ಮೈ ಎಳೆದು ಹಾಕಿಕೊಳ್ಳದೆ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ತಾನು ಮಾಡಬೇಕಾದ್ದನ್ನು ಮಾತ್ರ ಮಾಡ್ತಾ ಅದರಲ್ಲಿಯೂ ತಾನು ಮಾಡಿದೆನೆಂಬ ಭಾವವನ್ನು ಬಿಟ್ಟು ಹಾಗೂ ಅವುಗಳ ಫಲದ ಅಪೇಕ್ಷೆಯನ್ನು ಬಿಟ್ಟು ಬಂದಿರುವುದರಲ್ಲಿ ಬಂದ ಫಲದಲ್ಲಿ ತೃಪ್ತಿಯನ್ನು ಹೊಂದುತ್ತಾ ಇರುವಂಥದ್ದೇ ಉಪರತಿಯೆನಿಸಿಕೊಳ್ಳುತ್ತದೆ ಎಂದರೆ ದ್ವಂದ್ವಗಳನ್ನು ಸಹಿಸಿಕೊಳ್ಳತಕ್ಕಂಥದ್ದು ಇದು ಸುಖಕ್ಕೆ ಕಾರಣವಾದದ್ದು ಇಂಥಿಂಥ ವಸ್ತುಗಳು ಇಷ್ಟಿಷ್ಟ ಆದರೆ ಸುಖ ಉಂಟಾಗ್ತದೆ ಎಂಬುದು ಇವುಗಳು ಹೆಚ್ಚಿದಷ್ಟು ಸುಖವು ಹೆಚ್ಚುತ್ತದೆ ಎಂಬುದು ಜನರ ಭಾವನೆ ಕೆಲವು ವಸ್ತುಗಳು ವಿಷಯ ವಿಷಯಗಳೆಲ್ಲ ಹೆಚ್ಚೆಚ್ಚಾದರೆ ನಮಗೆ ಸುಖ ಉಂಟಾಗ್ತದೆ ಅಂತ ಮತ್ತೆ ಕೆಲವು ವಸ್ತುಗಳು ದುಃಖಕ್ಕೆ ಕಾರಣವೆಂದು ಅವು ಹೆಚ್ಚೆಚ್ಚಾಗಿ ಒಂದು ಸೇರಿದಷ್ಟು ದುಃಖ ಹೆಚ್ಚಾಗ್ತದೆ ಅಂತ ಹೇಳಿ ಜನರ ಭಾವನೆ ಇರ್ತದೆ ಸುಖವು ಅವರಿಗೆ ಬೇಕಾಗಿದೆ ದುಃಖವೂ ಬೇಡವಾಗಿದೆ ಆದ್ದರಿಂದ ಸುಖ ಸಾಮಗ್ರಿ ಎಂದು ತಾವು ಎಣಿಸಿರುವ ಪದಾರ್ಥಗಳಲ್ಲಿ ಅವರಿಗೆ ರಾಗ ಉಂಟಾಗ್ತದೆ ಹೀಗೆ ವಸ್ತುಗಳಲ್ಲಿ ಉಂಟಾಗುವ ರಾಗದ್ವೇಷಗಳು ಅವುಗಳಿಂದ ಉಂಟಾಗುವ ಲಾಭ ನಷ್ಟ ಶೀತ ಉಷ್ಣ ಸುಖ ದುಃಖ ಮುಂತಾದವುಗಳು ಒಂದಕ್ಕೊಂದು ವಿರುದ್ಧವಾಗಿರುವ ಎರಡೆರಡು ಜೋಡಿಯಾಗಿಯೇ ಆ ಜೋಡಿಗಳಿಗೆ ದ್ವಂದ್ವಗಳೆಂದು ಹೆಸರು ವಿವೇಕಿಯಾದವನು ಈ ದ್ವಂದ್ವಗಳ ರೂಪ ಸ್ವರೂಪವನ್ನು ಚೆನ್ನಾಗಿ ವಿಂಗಡಿಸಿಕೊಂಡು ನೋಡಿ ನಿತ್ಯ ಅನಿತ್ಯ ವಿವೇಕ ಅಂತ ಹೇಳ್ತೀವಲ್ಲ ಅದು ನಿತ್ಯ ಅನಿತ್ಯ ಅಥವಾ ಸದಸದ್ವಿವೇಕ ಅಂತ ಹೇಳ್ತೇವೆ ಸತ್ ಅಸತ್ ಸತ್ಯ ಮಿಥ್ಯ ಆತ್ಮ ಅನಾತ್ಮ ವಿವೇಕ ಈ ದ್ವಂದ್ವಗಳ ಹೊಡೆತೆಯನ್ನು ತಪ್ಪಿಸಿಕೊಳ್ಳಬೇಕು ಎಂದರೆ ಅವುಗಳನ್ನು ಹಿಗ್ಗದೆ ತಗ್ಗದೆ ತಾಳ್ಮೆಯಿಂದ ಸಹಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು ಸರಿಯಾಗಿ ನೋಡಿದರೆ ಯಾವುದಾದರೊಂದು ವಿಷಯವೂ ಗೊತ್ತಾಗಿ ಸುಖಕ್ಕೆ ಅಥವಾ ದುಃಖಕ್ಕೇ ಕಾರಣವಾಗಿರುವುದೆಂಬುದು ಬಯಲ ಭ್ರಾಂತಿಯದು ಅಂದರೆ ಒಂದು ಯಾವುದೇ ಒಂದು ವಿಷಯವು ಸುಖಕ್ಕೇ ಕಾರಣ ದುಃಖಕ್ಕೆ ಕಾರಣ ಅಂಥೇಳಿ ನಾವು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ಭ್ರಮೆ ಯಾಕಂದರೆ ಒಂದೇ ಪದಾರ್ಥದಿಂದ ಕಾಲಭೇದಿಂದ ಅಂದರೆ ಬೇರೆ ಬೇರೆ ಸಮಯದಲ್ಲಿ ಸುಖವೂ ದುಃಖವೂ ಎರಡೂ ಆಗ್ತಾಯಿರ್ತದೆ ಈಗ ಕೆಲವು ಉದಾಹರಣೆಗೆ ಈಗ ವಾಹನ ವಾಹನದಿಂದ ಹೆಚ್ಚಾಗಿ ಸುಖವೇ ಆಗ್ತಾ ಇದ್ದ ಹಾಗೆ ಕಂಡು ಬಂದರೂ ಕೂಡ ಕೆಲವು ಸಲ ಒಂದು ಆ್ಯಕ್ಸಿಡೆಂಟ್ ಆಯಿತು ಆವಾಗ ದುಃಖ ಆಗ್ತದಲ್ಲ ಹಾಗೆ ಒಂದು ವಸ್ತುವಿನಿಂದ ಕಾಲಭೇದದಿಂದ ಸುಖವೂ ದುಃಖ ಎರಡೂ ಉಂಟಾಗ್ತದೆ ಈಗ ಉದಾಹರಣೆಗೆ ಯಾವುದೇ ಸಂಬಂಧಿಗಳಿರ್ಬೋದು ಸುಖವೂ ಸಿಗ್ತಾ ಇರ್ತದೆ ಕೆಲವು ಕ ಕೆಲವು ಸಲ ಅವರವ್ರ ಜೊತೆ ಕಲಹ ಆಗ್ತದೆ ದುಃಖವೂ ಉಂಟಾಗ್ತಾ ಹಾಗಾಗಿ ಯಾವುದೇ ಒಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ವಿಷಯವಾಗಲಿ ಕಾಲಭೇದಿಂದ ಅದು ಒಮ್ಮೊಮ್ಮೆ ಸುಖವನ್ನು ಒಮ್ಮೊಮ್ಮೆ ದುಃಖವನ್ನು ಕೊಡ್ತಾ ಇರ್ತದೆ ಒಂದೇ ಥರ ಇರುವುದಿಲ್ಲ ಉದಾಹರಣೆಗೆ ಉಣ್ಣೆಯ ಬಟ್ಟೆಯಿಂದ ಚಳಿಗಾಲದಲ್ಲಿ ಸುಖವೂ ಬೇಸಿಗೆಯಲ್ಲಿ ದುಃಖವೂ ಆಗ್ತದೆ ಇದಲ್ಲದೆ ಒಂದೇ ಪದಾರ್ಥದಿಂದ ಒಬ್ಬನಿಗೆ ದುಃಖವೂ ಮತ್ತೊಬ್ಬನಿಗೆ ಸುಖವೂ ಆಗುವಂಥ ಸಾಧ್ಯತೆ ಇದೆ ಹೇಗೆಂದರೆ ಯುದ್ಧ ಕಾಲದಲ್ಲಿ ಬೇರೆಯ ಧ್ವನಿಯನ್ನು ಕೇಳಿದರೆ ಕರ್ಣಾರ್ಜುನದಂಥ ವೀರರಿಗೆ ಮೈ ಉಬ್ಬುತ್ತದೆ ಆದರೆ ಉತ್ತರದಂತಹ ಹೇಡಿಗಳಿಗೆ ಮೈ ಕೈನಡುಗು ಹತ್ತಿ ಅದು ಅತ್ಯಂತ ವ್ಯಥೆಯನ್ನುಂಟು ಮಾಡುತ್ತದೆ ಮತ್ತೊಂದು ವಿಚಾರ ಈ ಪದಾರ್ಥದಿಂದ ಇಷ್ಟೇ ಸುಖವೋ ಅಥವಾ ಇಷ್ಟೇ ದುಃಖವೂ ಆಗುವುದೆಂಬ ಅಳತೆ ಕೂಡ ಇಲ್ಲ ಸಕ್ಕರೆಯನ್ನು ತಿಂದರೆ ಇಂತಿಷ್ಟೇ ಸುಖವೆಂದು ಚೇಳು ಕಚ್ಚೀರಿ ಇಂತಿಷ್ಟೇ ವ್ಯಥೆ ಎಂದು ನಿಯಮವನ್ನು ಮಾಡುವುದಕ್ಕಾದೀತೆ ಎಂದಿಗೂ ಇಲ್ಲ ಅದರ ಪ್ರಮಾಣವನ್ನು ಅದು ವೈಯಕ್ತಿಕ ಸಾಪೇಕ್ಷ ಇದು ಅವರವರ ಮನವೊದ ಅರ್ಯವನ್ನು ಅವಲಂಬಿಸಿರುತ್ತದೆ ಚಳಿಗಾಳಿಯಗಳನ್ನಾಗಲಿ ಸೆಕೆಯನ್ನಾಗಲಿ ತೆರೆದುಕೊಳ್ಳುವವರ ವೈರಾಗಿ ವೈರಾಗಿಗಳಂಥವರು ಬರಿಯ ಮೈಯಲ್ಲಿಯೇ ಸರ್ವಕಾಲದಲ್ಲಿ ಇರಬಲ್ಲರು ಕೈಯಲ್ಲಿ ಸಾಗದವರು ಮಂಗಳಾರತಿಗೆ ಉಷ್ಣ ತೀರ್ಥಕ್ಕೆ ಶೀತ ಎಂದು ಅಂಜಿ ಹೀಗೆ ನೋಡಿದರೆ ವಿಷಯಗಳಿಗೂ ಸುಖ ನಿಯತವಾದ ಯಾವ ಕಾರ್ಯಕಾರಣ ಸಂಬಂಧವೂ ಇರುವುದಿಲ್ಲ ಆದ್ದರಿಂದಲೇ ಭಗವಂತನು ಅಯ್ಯ ಕುಂತಿ ಪುತ್ರನೇ ವಿಷಯಗಳ ಸೋಂಕಿನಿಂದ ಶೀತೋಷ್ಣಗಳು ಸುಖ ದುಃಖಗಳು ಹೋಗುತ್ತಾ ಇವೆ ಅವು ಅನಿತ್ಯವಾಗಿರುವುದರಿಂದ ಅವುಗಳನ್ನು ತಡೆದುಕೋ ಸಹಿಸಿಕೋ ಅಂಥೇಳಿ ಅರ್ಜುನನಿಗೆ ಉಪದೇಶ ಮಾಡಿರ್ತಾನೆ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಪಮಾನಯೋಹೋ ಅಂಥೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ ಒಂದೇ ಥರ ಇರು ಅಂಥೇಳಿ ನಿರ್ದೋ ನಿರ್ಮಮೋಭೂತ್ವ ಮೋಹಾವಿಷ್ಟರಾದವರು ವಿಷಯಗಳನ್ನು ಹೀಗೆ ಹೀಗೆ ಜೋಡಿಸಿಟ್ಟುಕೊಂಡರೆ ನಮಗೆ ಸುಖವಾಗ್ತದೆ ದುಃಖ ತೊಲಗ್ತದೆ ಅಂತೇಳಿ ಭಾವಿಸಿಕೊಳ್ತಾರೆ ಸರಿಯಾಗಿ ನೋಡಿದರೆ ವಿಷಯ ಸುಖಗಳೆಂಬುವು ಹಗ್ಗದಲ್ಲಿ ತೋರುವ ಹಾವಿನಂತೆಯೂ ಕಪ್ಪೆ ಚಿಪ್ಪಿನಲ್ಲಿ ತೋರುವ ತೋರಿ ಹಾರುವ ಮಾಯೆ ಎಂಬುದನ್ನು ಅವರು ಅರಿಯರು ಸುಖದ ದುಃಖವು ದುಃಖದ ಮೇಲೆ ತೋರುತ್ತದೆ ಈ ಪ್ರಪಂಚದ ಸ್ವಭಾವವೇ ಇದು ಸುಖವಾಗಲಿ ದುಃಖವಾಗಲಿ ಎಂದಿಗೂ ನಿತ್ಯವಾಗಿ ನಿಲ್ಲುವುದಿಲ್ಲ ವಿಷಯಗಳಿಗೂ ಅವುಗಳಿಂದ ಆಗುವುದೆಂಬ ಸುಖ ದುಃಖಾದಿಗಳಿಗೂ ನಿಜವಾದ ಕಾರ್ಯಕಾರಣ ಭಾವವಿಲ್ಲದೇ ಇಲ್ಲ ಇದನ್ನ ಅರಿತು ಅನಿತ್ಯವಾದ ಈ ಸುಖ ದುಃಖಗಳನ್ನು ಯಾರು ಸಮಬುದ್ಧಿಯಿಂದ ತಡೆದುಕೊಳ್ಳುತ್ತಾರೋ ಅವರೇ ಧೀರರು ಏನು ಬಂದರೂ ಒಂದೇ ರೀತಿ ತಗೊಳ್ಳುವಂಥದ್ದು ಸುಖವಾಗಲೇ ದುಃಖವಾಗಲಿ ಸಮಬುದ್ಧಿಯಿಂದ ಸ್ವೀಕರಿಸ್ತಕ್ಕಂಥವರೇ ಧೀರರು ಅವರೇ ಅಮೃತತ್ವಕ್ಕೆ ಅಂದರೆ ಸಾವಿಲ್ಲದ ಸೌಖ್ಯಕ್ಕೆ ಅಂದರೆ ನಾಶವಿಲ್ಲದ ಸುಖಕ್ಕೆ ಆತ್ಯಂತಿಕ ಸುಖಕ್ಕೆ ಮೋಕ್ಷಕ್ಕೆ ಜೀವನ್ಮುಕ್ತಿಗೆ ತಕ್ಕವರು ಅಂತೇಳಿ ಶ್ರೀಕೃಷ್ಣ ಭಗವಂತ ಹೇಳಿರ್ತಾನೆ ಶ್ರದ್ಧೆ ಎಂಬುದು ನೋಡಿದೀಗ ಶಮ ದಮ ಉಪರತಿ ತಿಕ್ಷೆ ಇಷ್ಟಾಯಿತು ಇನ್ನು ಶ್ರದ್ಧೆ ಈಗ ಇದು ಸುಖದ ಹೆದ್ದಾರಿಯ ಗುರುತುಗಳು ಶಾಶ್ವತ ಸುಖದ ಹೆದ್ದಾರಿಯ ಗುರುತುಗಳು ಇವೆಲ್ಲ ಶ್ರದ್ಧೆ ಎಂಬುದು ಸೌಖ್ಯದ ಹೆದ್ದಾರಿಯಲ್ಲಿರೋ ಬಲು ಹೆಗ್ಗುರುತು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರೆ ಮದವೆಂಬ ಸೀಳುದಾರಿಗೆ ಬೀಳುವುದು ತಪ್ಪುತ್ತದೆ ಎಷ್ಟೋ ಜನರಿಗೆ ಪರಲೋಕವೆಂದರೆ ಅದರಲ್ಲಿ ನಂಬಿಕೆ ಆಗುವುದಿಲ್ಲ ಗುರು ಶಾಸ್ ಗುರು ಶಾಸ್ತ್ರಗಳ ವಾಕ್ಯ ಅಂತ ಹೇಳಿದರೆ ಆಧಾರ ಉಂಟಾಗುವುದಿಲ್ಲ ಅದರಲ್ಲಿ ಅವರು ವಿಷಯಗಳ ಸೇವೆ ಎಂಬ ಮದ್ಯದಿಂದ ಮೈಮರೆತು ಸಂಸಾರದಲ್ಲಿ ಮುಳುಗಿರ್ತಾರೆ ಅವರಿಗೆ ಅಧ್ಯಾತ್ಮ ಚಿಂತನೆ ಎಂದರೆ ಅಂಜಿಕೆ ಅಧ್ಯಾತ್ಮ ವಿಚಾರವೆಂದರೆ ಮನೆ ಬಿಟ್ಟು ಮೈಗೆಲ್ಲ ಬೂದಿಯನ್ನು ಬೆಳೆದುಕೊಂಡು ಕಾಡು ಮೇಡುಗಳನ್ನು ಸೇರಿ ಮೂಗು ಹಿಡಿದುಕೊಂಡು ಕೂತಿರುವುದೆಂದೇ ಅವರ ಭಾವನೆ ಇಂದ್ರಿಯಗಳನ್ನು ಜಯಿಸಿರುವುದೆಂದರೆ ಏನು ಯಾರೋ ಜಯಿಸಿಕೊಂಡಿದ್ದರೆಂದು ಹೊಟ್ಟೆಗಿಲ್ಲದವರು ವಿಷಯಗಳನ್ನು ಅನುಭವಿಸಿ ಸಂತೋಷಪಡುವ ಪಡುವ ಯೋಗ್ಯತೆ ಇಲ್ಲದವರು ಪುರಾಣಗಳಲ್ಲಿ ಬರೆದಿಟ್ಟ ಮಾತುಗಳೇ ಪ್ರಮಾಣವೇ ಇಂದ್ರಿಯಗಳನ್ನು ಜಯಿಸುವುದೆಂಬುದು ಯಾರಿಂದಲೂ ಆಗದ ಮಾತೇ ಸರಿ ಅಥವಾ ಅವುಗಳನ್ನು ಜಯಿಸಲೇಬೇಕೆಂದು ಹುಚ್ಚಿನಿಂದ ಹಠ ಹಿಡಿಯುವುದಾದರೂ ಯಾಕೆ ವಿಷಯಗಳನ್ನು ಉಪಭೋಗಿಸುವುದಕ್ಕೆ ಇಲ್ಲದಿದ್ದರೆ ಇಂದ್ರಿಯಗಳು ಇರುವುದಾದರೂ ಯಾಕೆ ಇದು ಅಲ್ಲದೆ ವಿಷಯಗಳನ್ನು ಬಿಟ್ಟು ತಾನೇ ಮತ್ತೆ ಯಾವ ಸೌಖ್ಯವನ್ನು ತುರಿದುಕೊಳ್ಳಬೇಕು ಅಂಥೇಳಿ ಅವರು ತಮ್ಮ ತಮ್ಮೊಳಗೆ ಆಡಿಕೊಳ್ಳುತ್ತಾ ಇರ್ತಾರೆ ಉತ್ತರ ಧ್ರುವ ಪ್ರದೇಶವನ್ನು ಮುಟ್ಟಲಾರದವರು ತಾವಿರುವುದೇ ಉತ್ತರ ಧ್ರುವವೆನ್ನುವಂತಲಿಯೂ ಗೌರಿಶಂಕರವನ್ನು ಏರಲಾರದವರು ಅಷ್ಟು ಎತ್ತರಕ್ಕೆ ಹೋಗಿ ಪಡೆಯತಕ್ಕದ್ದು ಏನೆಂದು ಆಕ್ಷೇಪಿಸುವಂತೆಯೂ ನರಿಗೆ ದ್ರಾಕ್ಷಿ ಹುಳಿ ಅಂತಲೇ ಹೇಳಿದಾಗಿಯೂ ತನಗೆ ಹಿಡುಕದ ಕಾರಣ ಅಲ್ಪತೃಪ್ತಿಯವರಾಗಿ ದ್ರಾಕ್ಷಿಯ ಹಣ್ಣನ್ನು ಹುಳಿ ಎಂದು ಹಳಿದ ನರಿಯ ವೈರಾಗ್ಯವನ್ನು ಹೊಂದಿರುವ ಈ ಬಗೆಯ ಜನರಿಗೆ ವಿಷಯಗಳೇ ಸ್ವರ್ಗ ವಿಷಯಗಳೇ ನರಕ ಕೆಸರಿನಲ್ಲಿ ಬಿದ್ದು ಒದ್ದಾಡುವ ಹುಳುಗಳಂತೆ ಅವರು ವಿಷಯಗಳಲ್ಲಿಯೇ ಇದ್ದುಕೊಂಡು ಅವುಗಳ ಸಂಬಂಧವನ್ನು ಹೇಗೋ ಒಗ್ಗಿಸಿಕೊಂಡಿರಬೇಕಾಗಿರ್ತದೆ ಆದರೆ ನಿತ್ಯ ನಿರತಿಶೆಯ ಸೌಖ್ಯವೆಂಬುದು ನಿಜವಾಗಿಯೂ ಇದೆ ಅದನ್ನು ಪಡೆಯುವ ಕ್ರಮವನ್ನು ಶಾಸ್ತ್ರದಲ್ಲಿ ಹೇಳಿರ್ತದೆ ಹಿಂದೆ ಎಷ್ಟೋ ಜನರು ಆ ಸೌಖ್ಯವನ್ನು ಪಡೆದಿದ್ದಾರೆ ಈಗ ಪ್ರಯತ್ನ ಪಟ್ಟರೆ ಸದ್ಗುರುವಿನ ದೆಯಿಂದಲೂ ಈಶ್ವರಾನುಗ್ರಹದಿಂದಲೂ ನಾವೂ ಈ ದುಃಖದಿಂದ ಪಾರಾಗಿ ಅಂತಹ ಸುಖವನ್ನು ಪಡೆದುಕೊಳ್ಳಬಹುದು ಎಂದು ಪೂರ್ಣ ಶ್ರದ್ಧೆಯಿಂದ ಯಾರು ಪ್ರಯತ್ನ ಅವರಿಗೆ ಯಾವ ಸೀಡು ಹಾದಿಗೂ ಹೋಗದೆ ಈ ಸೌಖ್ಯದ ಹೆದ್ದಾರಿಯಲ್ಲೇ ಮುನ್ನಡೆಯುವ ಛಾತಿಯು ಕೆಚ್ಚೆದೆಯು ಬರ್ತದೆ ಹಾಗಾಗಿ ಆ ಶ್ರದ್ಧೆ ಇರಬೇಕು ತನಗೆ ಮೋಕ್ಷಪ್ರಾಪ್ತಿಯು ಸಾಧ್ಯವಿದೆ ಎಂಬಂಥ ಶ್ರದ್ಧೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಇನ್ನು ಸಮಾಧಿ ಅಥವಾ ಸಮಾಧಾನ ಅಂತೇಳಿ ಹೇಳ್ತಕ್ಕಂತ ಇದು ಈ ಮಾರ್ಗದ ಆರನೆಯ ಹೆಗ್ಗುರುತು ಕೊನೆಯ ಹೆಗ್ಗುರುತು ಗುರುತು ಕಂಬ ಗುರುತು ಕಂಬ ಸಮಾಧಿ ಎಂಬ ಮಾತ್ಸರ್ಯ ಸಮಾಧಿಯಿಂದ ಮಾತ್ಸರ್ಯವೆಂಬ ದೋಷವು ಬಿಡುಗಡೆಯಾಗ್ತದೆ ಇಂಥವನ್ನೊಬ್ಬನಿಗೆ ಈ ವಿಷಯವೂ ಸಿಕ್ಕಿತಲ್ಲ ಇಂಥವನೊಬ್ಬನ ತಿಳಿಯು ಇಷ್ಟು ಮಟ್ಟಿಗೆ ಇದೆಯಲ್ಲ ಇಂತವನಲ್ಲಿ ಜನರಿಗೆಲ್ಲ ಹೆಚ್ಚಿನ ಗೌರವವಿದೆಯಲ್ಲ ಎಂದೂ ಕರಬಹುದೇ ಮಾತ್ಸರ್ಯ ಇದು ತಾನು ಮತ್ತೊಬ್ಬರು ಎಂಬ ಭೇದವನ್ನು ಒತ್ತಿ ಲಕ್ಷ್ಯದಲ್ಲಿ ಇಡುವುದರಿಂದ ಆಗುವ ದೋಷ ಯಾವನಲ್ಲಿ ಮಾತ್ಸರ್ಯವೆಂಬ ದೋಷವು ಎಡೆಮಾಡಿಕೊಂಡಿರುವುದೋ ಅವನು ಸದ್ಗುಣಗಳುಳ್ಳವರಲ್ಲಿಯೂ ದೋಷವನ್ನು ಆರೋಪಿಸುವುದೆಂಬ ಅಸೂಯೆಗೂ ಪಕ್ಕಾಗ್ತಾನೆ ಆದರೆ ಎಲ್ಲರಲ್ಲಿಯೂ ಪ್ರೀತಿ ಇಡುವುದೇ ನನ್ನ ಕರ್ತವ್ಯವು ಹಾಗೆ ಮಾಡದಿರುವುದರಿಂದಲೇ ನನ್ನ ಮನಸ್ಸಿನಲ್ಲಿ ತಳಮಳದ ವೃತ್ತಿಗಳು ಏಳುತ್ತಾ ಇರ್ತವೆ ಎಂದು ಯಾವಾಗ ಆ ಶುಭ ಕಾರ್ಯಕ್ಕೆ ಕೈ ಹಾಕುವೆವೋ ಕೂಡಲೇ ಸಮಾಧಿ ಎಂಬ ವೃತ್ತಿಯು ಮನಸ್ಸಿನಲ್ಲಿ ಮೈದೋರ್ತದೆ. ಲಾಭ ನಷ್ಟ ಜಯ ಅಪಜಯ ಇವೆಲ್ಲ ನಡುವೆ ಬಂದು ಹೋಗುವ ಕೆಟ್ಟ ಕನಸುಗಳು ಇವುಗಳಿಂದ ತನ್ನ ಮನಸ್ಸಿನ ನಿಲುಗಡೆಯನ್ನು ಕಿಡಿಸಿಕೊಳ್ಳುವವನು ಮೂರ್ಖನು ಮನಸ್ಸೊಂದು ಏರುಪೇರುಗಳು ಇಲ್ಲದೆ ಇತ್ತೆಂದರೆ ಜಗತ್ತೇ ಅಲ್ಲೋಲು ಕಲ್ಲೋಲು ನಮಗೆ ನಮಗೇನೂ ಆಗಲಾರದು ನಮಗೆ ದುಃಖವೋ ಹೆದರಿಕೆಯೋ ಅವಮಾನವೋ ಆದರೆ ಇದು ಯಾರಿಂದ ಆಯಿತು ಎಂದು ಹೊರಗೆ ಅದರ ಕಾರಣವನ್ನು ಹುಡುಕುವುದಕ್ಕೆ ಹೋಗಬಾರದು ಈ ಏರುಪೇರು ನನ್ನ ಮನಸ್ಸಿನಲ್ಲಿಯೇ ಏಕೆ ಹುಟ್ಟಿತು ನಾನು ನನ್ನ ಸಮಾಧಾನವನ್ನು ಏಕೆ ಕಳೆದುಕೊಂಡೆ ಎಂದು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಬೇಕು ಈಗ ಜನರಿಗೆ ನನ್ನ ಯೋಗ್ಯತೆ ತಿಳಿಯಿತು ಈಗ ಅವರಿಗೆ ನನ್ನ ಮಾತಿನ ಬೆಲೆ ಗೊತ್ತಾಯಿತು ಎಂದು ಉಬ್ಬೆ ಇರುವುದಕ್ಕೆ ಬದಲು ನಾನು ನನ್ನ ಮಾತಿಗೆ ಹೆಚ್ಚಿನ ಬೆಲೆ ಕಟ್ಟುತ್ತಿದ್ದೇನೆಯೋ ಹೇಗೆ ಜನರು ನನ್ನಲ್ಲಿ ಇಲ್ಲದ ಅಭಿಮಾನವನ್ನು ತೋರಿಸಿದರೆ ಅದೇ ನಿಜವೆಂದು ಮೋಸ ಹೋದೆನೋ ಏನು ಎಂದು ಯೋಚಿಸಿಕೊಳ್ಳುತ್ತಾ ಮನಸ್ಸಿನ ತಕ್ಕಡಿಯನ್ನು ನಿಲುಗಡೆಗೆ ತಂದುಕೊಳ್ಳುವುದಕ್ಕೆ ಬ್ಯಾಲೆನ್ಸಿಗೆ ತಂದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರಬೇಕು ಉಬ್ಬಾರದು ಕುಗ್ಗಬಾರ್ದು ಒಮ್ಮೆ ಒಬ್ಬರು ಯಾರೋ ಹೊಗಳಿದ್ರು ಅಂತೇಳಿ ಮೇಲೆ ಹೋಗಬಾರ್ದು ಹಾಗೇ ಯಾರೋ ತೆಗಳಿದ್ರು ಅಂಥೇಳಿ ಕೆಳಗೆ ಹೋಗಬಾರದು ಹೀಗೆ ಹೀಗೆಲ್ಲ ಸಾಧನವನ್ನು ಮಾಡುತ್ತಾ ಕೂತ್ಕೊಂಡ್ರೆ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳೋರು ಯಾರು ವ್ಯವಹಾರ ಚತುರರಾದವರು ನಮಗೆ ಮೋಸ ಮಾಡದೆ ಬಿಟ್ಟರೆ ಎಂದು ಎಂದಿಗೂ ಯೋಚಿಸಬೇಕಾದದ್ದಿಲ್ಲ ಅಧ್ಯಾತ್ಮ ಚಿಂತನೆಯಿಂದ ಪರಮಶಾಂತಿಯನ್ನು ಹೊಂದುವುದಕ್ಕೆ ಯತ್ನಿಸಲಿ ಎಂದೇ ಮಾನವ ಪರಮೇಶ್ವರನು ಹುಟ್ಟಿಸಿರುತ್ತಾನೆ ನೋಡಿ ಸ್ವಾಮೀಜಿಯವರು ಹೇಳ್ತಾರೆ ಅಧ್ಯಾತ್ಮ ಚಿಂತನೆಯಿಂದ ಪರಮಶಾಂತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಲಿ ಎಂಬುದಕ್ಕಾಗಿಯೇ ಮಾನವರನ್ನ ಪರಮೇಶ್ವರನು ಹುಟ್ಟಿಸಿದ್ದಾನೆ ನಿಜವಾದ ಶ್ರದ್ಧೆಯಿಂದ ಆತನಲ್ಲಿಯೇ ಮನಸ್ತಿಟ್ಟವರಾಗಿ ಸಾಧನ ಮಾಡುತ್ತಾ ಹೊರಟವೆಂದರೆ ಆ ಸಾಧನೆಯೇ ಈಶ್ವರ ಪೂಜೆಯಾಗ್ತದೆ ಈ ಪೂಜೆಯಿಂದ ತೃಪ್ತನಾದ ಪರಮೇಶ್ವರನು ಭಕ್ತರ ಯೋಗಕ್ಷೇಮವನ್ನು ತಾನೇ ವಹಿಸಿಕೊಳ್ಳುತ್ತಾನೆ ಇದರಲ್ಲಿ ಎಳ್ಳಷ್ಟು ಅಂಜಿಕೆ ಸಂದೇಹ ಸಂಶಯ ಬೇಡ ಸಾಧಕನು ನಿಜವಾಗಿ ಪ್ರಯತ್ನಿಸಿರುವುದಾದರೆ ಅವನಿಗೆ ಹೇಗೋ ಬೇಕಾದ ಸಹಾಯ ಸಂಪತ್ತು ಬಂದೇ ಬರ್ತದೆ ಈ ವಿಷಯದಲ್ಲಿ ಏನೇನೂ ಸಂದೇಹವಿಲ್ಲ ವನದಲ್ಲಿ ಗೆಡ್ಡೆಣಸುಗಳಿಂದಲೇ ತೃಪ್ತರಾಗಿರುವವೆಂದು ಕುಳಿತ ಪುರಾಣ ಕಾಲದ ಋಷಿಗಳ ತಪಸ್ಸಿಗೆ ಆಗಾಗ ಒದಗಬಹುದಾದ ಎಡರುಗಳಿಗೆ ರಾಜಾದಿ ರಾಜರುಗಳೂ ಕಾಡಿಗೆ ಹೋಗಿ ನಿವಾರಕರಾಗಿ ಸೊಂಟವನ್ನು ಕಟ್ಟಿಕೊಂಡು ನಿಲ್ಲುತ್ತಿರಲಿಲ್ಲವೆ ಅದು ಹೇಗೆ ಋಷಿಗಳು ಕಾಡಿನಲ್ಲೇ ಇದ್ದರು ಗೆಡ್ಡ ಗೆಣಸುಗಳಿಂದಲೇ ತೃಪ್ತರಾಗಿ ತಪಸ್ಸು ಮಾಡ್ತಾ ಇದ್ದರು ಅದನ್ನ ಅವರಿಗೆ ಬರತಕ್ಕಂತಹ ಯಾರ ರಾಕ್ಷಸರ ಅಥವಾ ಪ್ರಾಣಿಗಳ ಉಪಟಳವನ್ನು ಹೇಗೆ ರಾಜರುಗಳು ಕಾಡಿಗೆ ಹೋಗಿ ನಿವಾರಣೆ ಮಾಡ್ತಾಯಿದ್ರು ಅದು ಭಗವಂತನ ಸಹಾಯ ಈಗಲೂ ನಿಶ್ಚಿಂತೆಯಿಂದ ಅಧ್ಯಾತ್ಮ ಸಾಧನದಲ್ಲಿ ಮಗ್ನರಾಗಿರುವವರಿಗೆ ಗೊತ್ತಿಲ್ಲದ ಕಡೆಯಿಂದ ಸಹಾಯಗಳು ತಾವು ತಾವೇ ಒದಗುತ್ತಿರುವುದು ಅಲ್ಲಲ್ಲಿ ಕಂಡುಬಂದಿರುತ್ತದೆ ಇದೂ ಅಲ್ಲದೆ ವ್ಯವಹಾರವನ್ನು ಬಿಟ್ಟು ಬೇರೆಯಾಗಿ ಅಧ್ಯಾತ್ಮ ಸಾಧನವನ್ನು ಮಾಡಬೇಕೆಂದು ಯಾರೂ ಹೇಳುವುದಿಲ್ಲ ಮಾಡುವ ವ್ಯವಹಾರಗಳಲ್ಲಿ ನಾನೂ ನನ್ನದು ಎಂಬ ಅಭಿಮಾನವಿಲ್ಲದೆ ಬಂದ ಫಲಗಳನ್ನು ಆಸಕ್ತಿ ಇಲ್ಲದೆ ರಾಗದ್ವೇಷ ರಹಿತನಾಗಿ ಅನುಭವಿಸುತ್ತಾ ತನ್ನನ್ನು ತಾನು ಪರೀಕ್ಷಿಸಿಕೊಂಡು ಮನಸ್ಸನ್ನು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರುವುದೇ ಅಧ್ಯಾತ್ಮತ ಸಾಧನೆಯು ಮಾಡುವ ಕರ್ಮಗಳಲ್ಲಿ ಅಭಿಮಾನವಿಲ್ಲದಿರುವುದು ಹೇಗಾದೀತು ಮನುಷ್ಯರಾದ ನಾವುಗಳು ಯಂತ್ರಗಳಂತೆ ಸುಮ್ಮನೆ ದುಡಿಯುವುದಕ್ಕಾದೀತೆ ಎಂದು ಕೆಲವರಿಗೆ ಶಂಕೆಯುಂಟಾಗಬಹುದು ಆದರೆ ಅಭಿಮಾನವನ್ನು ಬಿಡುವುದೆಂದರೆ ಏನೆಂಬುದನ್ನು ತಿಳಿದವರಿಗೆ ಮಾತ್ರ ತಿಳಿಯದವರಿಗೆ ಮಾತ್ರ ಈ ಶಂಕೆ ಉಂಟಾಗ್ತದೆ ಇಡೀ ಜಗತ್ತೇ ಪರಮೇಶ್ವರನ ಸೃಷ್ಟಿಯಾಗಿರ್ತದೆ ಅದರಲ್ಲಿರುವ ಸಮಸ್ತ ಪದಾರ್ಥಗಳು ಆತನವೇ ಆತನ ಸೃಷ್ಟಿಯಾದ ಜಗತ್ತಿನಲ್ಲಿರುವ ನಾನೂ ಆತನ ನಿಯಮದಂತೆ ಕೆಲಸ ಮಾಡುತ್ತಿರುವ ಹೊರತು ನಾನೊಬ್ಬನೇ ಆ ನಿಯಮಕ್ಕೆ ಹೊರಗಾಗಿಲ್ಲ ಆತನೂ ನನಗೆ ಅನುಗ್ರಹಿಸಿರುವ ಕರಣ ಕಳೇಬರಗಳನ್ನು ಬರಗಳನ್ನು ಇಂದ್ರಿಯ ದೇಹಗಳನ್ನು ಆತನು ಗೊತ್ತು ಮಾಡಿರುವ ನಿಯಮಗಳಂತೆ ಉಪಯೋಗಿಸುತ್ತಿರುವ ನನಗೆ ನಾನು ನನ್ನದು ಎಂಬ ಹೆಮ್ಮೆಯನ್ನಿಟ್ಟುಕೊಳ್ಳುವುದಕ್ಕೆ ಅವಕಾಶವಿಲ್ಲದೆ ಎಂಬ ತಿಳುವಳಿಕೆಯಿಂದ ಶಾಸ್ತ್ರಸಮ್ಮತವಾದ ಕತ್ ಸತ್ಕರ್ಮಗಳನ್ನೇ ಮಾಡುತ್ತಾ ಅವುಗಳೆಲ್ಲವನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡುತ್ತಿರುವುದೇ ಅಭಿಮಾನ ತ್ಯಾಗವು ಇದು ವಿವೇಕಯಾದವನಿಗೆ ಕಷ್ಟ ಸಾಧ್ಯವೇನೂ ಅಲ್ಲ ಈವರೆಗೆ ಹೇಳಿದ ಶಮಾದಿಗಳೆಂಬ ಆರು ಸಾಧನಗಳು ಯಾರಲ್ಲಿರುವವೋ ಅವರಿಗೆ ಯಾರಾದರೂ ಮೋಸ ಮಾಡುವರೆಂಬುದಾಗಲಿ ಅವರು ಅಂಥ ಮೋಸದಿಂದ ವ್ಯಥೆ ಪಡುವರೆಂಬುದಾಗಲಿ ಸಾಧ್ಯವಿಲ್ಲ ಶಮಾದಿ ಷಟ್ಕದ ಸಂಪತ್ತುಳ್ಳವರು ಧನ್ಯರು ಅವರಿಗೆ ಎಲ್ಲ ದಿಕ್ಕುಗಳು ಸುಖಮಯವಾಗಿರ್ತವೆ ಅವರೇ ತಮ್ಮಲ್ಲಿರುವ ನಿಜವಾದ ಆನಂದವನ್ನು ಕಂಡುಕೊಳ್ಳುತ್ತಾರೆ ಅವರು ತಮ್ಮ ಆನಂದ ಚಂದ್ರನ ಬೆಳದಿಂಗಳ ತಂಪನ್ನು ತಮ್ಮ ಸುತ್ತು ವಲಯದಲ್ಲೆಲ್ಲ ಹರಡಿ ಎಲ್ಲರಿಗೂ ಸುಖಶಾಂತಿಗಳನ್ನುಂಟು ಮಾಡ್ತಾ ಇರ್ತಾರೆ ಈ ಆರು ಸಾಧನಗಳ ದಾರಿಯಲ್ಲಿ ಸ್ವಲ್ಪ ದೂರ ನಡೆದವರು ಕೂಡ ಇವುಗಳಿಂದ ಆಗುವ ಅನುಕೂಲವನ್ನು ಮೊದಲೇ ತಿಳಿಯದೆ ಮೋಸ ಹೋಗಿದ್ದೇನಲ್ಲ ಅಂಥೇಳಿ ಆಶ್ಚರ್ಯಪಡ್ತಾಯಿರ್ತಾರೆ ಇದು ಈ ಹೆದ್ದಾರಿಯ ಒಂದು ವಿಶೇಷತೆ ಹಾಗೂ ಇದರಿಂದ ಆಗತಕ್ಕಂತಹ ಲಾಭ ಸುಖದ ಹೆದ್ದಾರಿ ಅಂತ ಹೇಳಿದ್ರು ಇನ್ನು ಮುಂದೆ ನಾಳೆ ದಿವಸ ನಾವು ತೃಪ್ತಿಯ ಮರ್ಮ ತೃಪ್ತಿ ಎಂದರೆ ಹೇಗಿರಬೇಕು ನಮಗೆ ಎಂಬ ಬಗ್ಗೆ ಬಹಳ ಮನಮುಟ್ಟುವಂತೆ ನಾವು ಹೇಗೆ ಬದುಕು ಮನುಷ್ಯನಾದವು ಹೇಗೆ ಬದುಕಿದರೆ ತಾನು ಶಾಶ್ವತವಾದ ಸುಖವನ್ನು ಪಡೆಯಬಲ್ಲ ಎಂಬುದಕ್ಕೆ ಸದ್ಗುರುಗಳು ಈಗ ಪ್ರಸ್ತುತ ದೇಹ ಸದೇಹರಾಗಿ ಇಲ್ಲದಿದ್ದರೂ ಎಲ್ಲ ಜಿಜ್ಞಾಸುಗಳಿಗೆ ಎಲ್ಲ ಶಾಂತಿಯನ್ನು ಬಯಸ್ತಕ್ಕಂಥವರಿಗೆ ಅಮೃತತ್ವ ಅಮೃತ ತುಲ್ಯವಾದ ಈ ಮಾತುಗಳನ್ನು ಬರೆದಿಟ್ಟು ಹೋಗಿದ್ದಾರೆ ಆ ಗುರುಗಳ ಕೃಪೆಯನ್ನು ಗುರುಗಳ ಅನುಗ್ರಹವನ್ನು ನಾವೆಲ್ಲರೂ ಹೊಂದಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಹೇಳ್ತಾ ಹರಿರಾಮ ಶ್ರೀ ಸಚ್ಚಿದಾನಂದ ಓಂ ತತ್ಸತ್